ಪಂಚಭೂತಗಳಲ್ಲಿ ಭಗವಂತನ ಪಂಚರೂಪದ ಅನಿರುದ್ಧಾದೆ ಐದು ರೂಪಗಳ ಉಪಾಸನೆಯನ್ನು ತಿಳಿಸ್ತಾರೆ ಧರಣಿ ನಾರಾಯಣನು ಉದಕದಿ ತುರಿಯ ನಾಮಕ ಅಗ್ನಿಯೊಳು ಸಂಕರ್ಷಣಯ ವಾಯುಗ ಪ್ರದ್ಯುಮ್ನ ಅನಿರುದ್ಧ ಇರುತ್ತಿಹನು ಆಕಾಶದಳು ಮೂರೆರಡು ರೂಪವ ಧರಿಸಿ ಭೂತಗ ಕರೆಸುವನು ತನ್ನಾಮ ರೂಪದಿ ಪ್ರಜರ ಸಂತೈಪ ಧರಣಿ ಅಂದರೆ ಪೃಥ್ವಿ ಪೃಥ್ವಿಯಲ್ಲಿ ನಾರಾಯಣ ಜಲದಲ್ಲಿ ವಾಸುದೇವ ಅಗ್ನಿಯಲ್ಲಿ ಸಂಕರ್ಷಣ ವಾಯುವಿನಲ್ಲಿ ಪ್ರತ್ಯುಮ್ನ ಆಕಾಶದಲ್ಲಿ ಅನಿರುದ್ಧ ಹೀಗೆ ಪಂಚಭೂತಗಳಲ್ಲಿ ಪಂಚರೂಪಗಳಿಂದ ಅನಿರುದ್ಧ ಆದ ಐದು ರೂಪಗಳಿಂದ ಪರಮಾತ್ಮನೇ ಇರ್ತಾನೆ ಹೀಗೆ ಪರಮಾತ್ಮ ಪಂಚರೂಪಗಳನ್ನು ಧಾರಣೆ ಮಾಡಿ ಪಂಚಭೂತಾಂತರ್ಗತ ಅಂತ ಕರೆಸ್ಕೊತಾನೆ ಆ ಪಂಚಭೂತಗಳ ನಾಮಗಳಲ್ಲಿ ನಾಮಗಳಲ್ಲಿ ರೂಪಗಳಲ್ಲಿ ತದ್ರೂಪ ತದಾಕಾರ ತತ್ ಶಬ್ದಚ್ಯನಾಗಿ ಇದ್ದು ಉಪಾಸನೆ ಮಾಡುವಂತಹ ಜೀವರನ್ನು ಸಂರಕ್ಷಣೆ ಮಾಡ್ತಾನೆ ಭೂಮಿಯಲ್ಲಿ ಉದ್ಗೀತ ಉದಕದಲ್ಲಿ ಪ್ರಸ್ತಾವ ಅಗ್ನಿಯಲ್ಲಿ ನಿಧನ ವಾಯುವಿನಲ್ಲಿ ಹಿಂಕಾರ ಆಕಾಶದಲ್ಲಿ ಪ್ರತಿಹಾರ ಹೀಗೆ ನಾರಾಯಣಾದಿ ರೂಪದಿಂದ ಪರಮಾತ್ಮ ಪಂಚಭೂತಗಳಲ್ಲಿ ನೆಲೆಸಿರ್ತಾನೆ ಅನ್ನೋ ವಿಶೇಷ ವಿವರಣೆಯನ್ನು ಚಾಂದೋಗ್ಯ ಉಪನಿಷತ್ ಭಾಷೆಯಲ್ಲಿ ನಾರಾಯಣಂ ವಾಸುದೇವಂ ದರಾಯಾಮ್ ಉದಕೆ ಕ್ರಮಾತ್ ವಾಯು ಆಕಾಶಗತೌ ಪ್ರದ್ಯುಮ್ನ ಅನಿರುದ್ಧೌ ಸ್ಮರಪ್ರಭು ಈ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಅಂತ ಚಾಂದ್ರೋಗ್ಯದಲ್ಲಿ ತಿಳಿಸ್ತಾರೆ ಧರ್ಣಿಯಲ್ಲಿ ಪೃಥ್ವಿ ನಾಮಕನಾಗಿ ಇರ್ತಾನೆ ಪೃಥ್ವಿ ಅಂದರೆ ಪೃಥ್ವಿಯಲ್ಲಿದ್ದು ಪೃಥ್ವಿಯಲ್ಲಿ ಸಸ್ಯಾದಿಗಳ ಪ್ರತನ ಅಂದರೆ ಉಂಟು ಉಂಟುಮಾಡುವಂತಹ ನಾರಾಯಣ ಅನುಭಗವದ್ ರೂಪ ಉದಕದಿ ತುರಿಯನಾಮಕ ಉದಕದಲ್ಲಿ ಉದಕ ನಾಮಕನಾಗಿ ತುರ್ಯನಾಮಕ ವಾಸುದೇವ ರೂಪೆ ಪರಮಾತ್ಮ ಇರ್ತಾನೆ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಪ್ರಭೋ ದಯನ್ ಅಂತ ಆ ತರ್ಪಕ ಶಕ್ತಿಯನ್ನು ಉದಕದಲ್ಲಿ ಪರಮಾತ್ಮನೇ ತುರ್ಯ ನಾಮಕ ವಾಸುದೇವನೇ ಇದ್ದು ಉದಕ ಅನ್ನ ಹೆಸರಿನಿಂದನೇ ಕರೆಸಿಕೊಂಡು ಆ ತರ್ಪಕ ಉಂಟು ಮಾಡ್ತಾನೆ ಆ ನೀರಿನ ಗುಣಧರ್ಮಗಳನ್ನು ನಿಯಮನ ಮಾಡುವನು ಕೂಡ ಪರಮಾತ್ಮನೇ ಅಗ್ನಿಯಲಿ ಸಂಕರ್ಷಣ ಅಗ್ನಿಯಲ್ಲಿ ಅಗ್ನಿಯನ್ನ ಹೆಸರಿನಿಂದಲೇ ಸಂಕರ್ಷಣ ರೂಪಿ ಪರಮಾತ್ಮ ಇರ್ತಾನೆ ಅಗ್ನಿಯ ಗುಣಧರ್ಮಗಳಾಗಿರುವಂತಹ ದಹನತ್ವ ಪಾಚಕತ್ವ ಶೋಷಕತ್ವ ಪ್ರಕಾಶತ್ವ ಎಲ್ಲ ಗುಣಧರ್ಮಗಳನ್ನು ಕೂಡ ನಿಯಮನ ಮಾಡ್ತಾನೆ ವಾಯುಗ ಪ್ರದ್ಯುಮ್ನ ವಾಯುವಿನಲ್ಲಿ ವಾಯು ಪ್ರದ್ಯುಮ್ನ ರೂಪಿ ಪರಮಾತ್ಮ ಇರ್ತಾನೆ ಅನಿರುದ್ಧ ಆಕಾಶದವಳು ಇರುತ್ತೀಯನು ಆಕಾಶದಲ್ಲಿ ಆಕಾಶ ಅನ್ನೋ ನಾಮಕನಾಗಿ ಅನಿರುದ್ಧರೂಪಿ ಪರಮಾತ್ಮನೇ ಇರ್ತಾನೆ ಹೀಗೆ ಪಂಚಭೂತಗಳಲ್ಲಿ ಅಂದ್ರೆ ಅಂದರೆ ತದ ಅಭಿಮಾನಿ ದೇವತೆಗಳಲ್ಲಿ ಪಂಚರೂಪಿ ಪರಮಾತ್ಮ ಆಯಾ ನಾಮರೂಪಗಳಿಂದ ಅಂತರ್ಯಾಮಿತ್ವೇನೆ ಇದ್ದೋ ಅವರಿಗೆ ಪಂಚಭೂತಾತ್ಮಕ ಶರೀರವನ್ನು ಕೊಟ್ಟು ಕಾಪಾಡ್ತಾನೆ ಪಂಚಭೌತಿಕ ಶರೀರವನ್ನು ಅಭಿಮಾನಿ ದೇವತೆಗಳಿಗೆ ಕೊಟ್ಟು ಕಾಪಾಡ್ತಾನೆ ಅವರಿಂದ ಯಥಾಯೋಗ್ಯವಾಗಿ ಅವರ ಸ್ವರೂಪಕ್ಕೆ ಅನುಗುಣವಾಗಿ ಜ್ಞಾನ ಸಾಧನೆಯನ್ನು ಕೂಡ ಭಗವಂತ ಮಾಡಿಸ್ತಾನೆ ಇಲ್ಲಿ ಪೃಥ್ವಿ ಜಲ ಶಿಖಿ ಪವನ ಭೂತಾಕಾಶ ಅಂದರೆ ಜಡವಾಗಿರ್ತಕ್ಕಂಥ ಪೃಥ್ವಿ ಮೊದಲಾದ ಪಂಚಭೂತಗಳು ಮಾತ್ರ ಅಲ್ಲ ಅವುಗಳ ಅಭಿಮಾನಿಗಳಾಗಿರ್ತಕ್ಕಂಥ ಪೃಥ್ವಿಗೆ ಧರಾದೇವಿ ಅಪ್ತತ್ವಕ್ಕೆ ವರುಣ ಜಲಾಭಿಮಾನಿ ತೇಜಕ್ಕೆ ಪಾವಕ ಅಗ್ನಿ ಪೈವಿಗೆ ವಾಯುದೇವರು ಮರೀಚಿ ನಾಮಕ ವಾಯುದೇವರು ಆಕಾಶಕ್ಕೆ ಗಣಪತಿ ಅವರು ಕೂಡ ನಾರಾಯಣಾದಿ ಪಂಚರೂಪಗಳಿಗೆ ಅಧಿಷ್ಠಾನರಾಗಿ ಇರ್ತಾರೆ ಆ ಅಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ವಾಯುದೇವರು ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಆಯಾ ಭಗವದ್ ರೂಪಗಳಿಗೆ ತಮ್ಮನ್ನು ತಮ್ಮ ಅಭಿಮಾನಕ್ಕೆ ಒಳಗಾಗಿರುವಂತಹ ಆಯಾ ಭೂತಗಳನ್ನು ಅವರು ಭಗವಂತನಿಗೆ ಅರ್ಪಿಸಿ ಅವನ ಸೇವಾರೂಪವಾಗಿ ಪೃಥ್ವಿಯಲ್ಲಿ ಸಸ್ಯ ಅಭಿವೃದ್ಧಿಯನ್ನು ಮಾಡ್ತಾರೆ ಔಷಧಿ ಸಸ್ಯಗಳ ಅಭಿವೃದ್ಧಿ ಅಪ್ ಅಂದರೆ ನೀರಿನಲ್ಲಿ ತರ್ಪಕ ಶಕ್ತಿಯನ್ನ ಉಂಟು ಮಾಡ್ತಾರೆ ಅಗ್ನಿಯಲ್ಲಿ ಸರ್ವಭಕ್ಷಣತ್ವ ಅನ್ನುವ ಗುಣಧರ್ಮವನ್ನು ನಿಯಮನ ಮಾಡ್ತಾರೆ ವಾಯುವಿನಲ್ಲಿ ಪ್ರಾಣಧಾರಕ ಶಕ್ತಿಯನ್ನು ಉಂಟು ಆಕಾಶದಲ್ಲಿ ಅವಕಾಶ ಪ್ರಧಾನ ರೂಪ ಈ ರೀತಿ ಕರ್ಮಗಳಿಂದ ಪಂಚ ಪಾಂಚಭೌತಿಕ ಶರೀರಧಾರಿಯಾಗಿರ್ತಕ್ಕಂಥ ಎಲ್ಲ ಜೀವರನ್ನು ಕಾಪಾಡುವ ಕಾರ್ಯವನ್ನು ಸದಾಕಾಲ ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಪರಮಾತ್ಮನ ಆಜ್ಞೆಯನ್ನು ಅನುಸಂಧಾನದಿಂದ ಮಾಡ್ತಾರೆ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ ಈ ಮಹಿಮೆಗಳ ಜ್ಞಾನಪೂರ್ವಕವಾಗಿ ಪೃಥ್ವ್ಯಾಧಿ ನಾಮಗಳಿಂದ ಮತ್ತು ರೂಪಗಳಿಂದ ಆಯಾಭೂತಾಭಿಮಾನಿಗಳನ್ನು ನಿಯಾಮಕ ಭಗವದ್ ರೂಪಗಳನ್ನು ಉಪಾಸನಾ ಸ್ಮರಣಾದಿಗಳ ಮೂಲಕ ನಾವು ಆರಾಧನೆಯನ್ನು ಮಾಡಬೇಕು ಪೂಜೆ ಮಾಡಬೇಕು ಚಂದೋಗ್ಯ ಉಪನಿಷತ್ತಲ್ಲಿ ನಾರಾಯಣ ಅಂತರಿಕ್ಷದಲ್ಲಿ ವಾಸುದೇವ ಅಗ್ನಿಯಲ್ಲಿ ಸಂಕರ್ಷಣ ಜ್ಯೂಲೋಕದಲ್ಲಿ ಪ್ರದ್ಯುಮ್ನ ಪೃಥ್ವಿಯಲ್ಲಿ ಅನಿರುದ್ಧ ಆದಿತ್ಯನಲ್ಲಿ ನಿಯಾಮಕರು ಅಂತ ತಿಳಿಸ್ತಾರೆ ಲೋಕೇಶು ಪಂಚವಿಧಂ ಸಾಮ ಉಪಾಸಿತ ಪೃಥ್ವಿ ಹಿಂಕಾರ ಅಗ್ನಿಹಿ ಪ್ರಸ್ತಾವ ಇತ್ಯಾದಿ ಎಲ್ಲ ವರ್ಣನೆಯನ್ನು ಹೇಳ್ತಾರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಪಂಚಭೂತಗಳಲ್ಲಿ ಪೃಥ್ವಿ ಜಲ ಶಿಖಿ ಪವನ ಭೂತಾಕಾಶ ಅಂತ ಆ ಪಂಚಭೂತಗಳಲ್ಲಿ ವಾಯುದೇವರು ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮನೇ ಅನಿರುದ್ಧಾದೆ ಐದು ರೂಪಗಳಿಂದ ಇರ್ತಾನೆ ಅಂತ ಪಂಚರೂಪಗಳ ಉಪಾಸನೆಯನ್ನು ತಿಳಿಸ್ತಾರೆ ಚಾಂದೋಗ್ಯದಲ್ಲಿ ಹೇಳಿರುವಂಥದ್ದು ಲೋಕಗಳಲ್ಲಿ ಪಂಚವಿದ ಸಾಮ ಉಪಾಸನೆ ಆದ್ದರಿಂದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಉಪಾಸನೆಯನ್ನು ಹೇಳಿದ್ದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧವನ್ನು ಗಣನೆ ಮಾಡಬಾರದು ಆದ್ದರಿಂದ ಪೃಥ್ವಿ ತತ್ವದಲ್ಲಿ ನಾರಾಯಣ ಜಲತತ್ವದಲ್ಲಿ ವಾಸುದೇವ ಅಗ್ನಿಯಲ್ಲಿ ಸಂಕರ್ಷಣ ವಾಯುವಿನಲ್ಲಿ ಪ್ರತ್ಯುಮ್ನ ಆಕಾಶದಲ್ಲಿ ಅನಿರುದ್ಧ ಇರ್ತಾನೆ ಅಂತ ಪರಮಾತ್ಮನೇ ಈ ಪಂಚರೂಪಗಳಿಂದ ಪಂಚಭೂತ ಆ ಭೂತಗಳ ಅಭಿಮಾನಿ ದೇವತೆಗಳು ಅವರ ಅಂತರ್ಯಾಮಿಯಾಗಿ ವಾಯುದೇವರು ಆ ವಾಯುದೇವರು ಅಂತರ್ಯಾಮಿಯಾಗಿ ತಾನೇ ಅನಿರುದ್ಧ ಜೈವರೂಪಗಳಿಂದ ಇರ್ತಾನೆ ತದ್ರೂಪ ತದಾಕಾರ ತ ಶಬ್ದ ಇರ್ತಾನೆ ಅಂತ ಚಿಂತನೆ ಮಾಡಿದರೆ ಅಂತಹ ಪ್ರಜರ ಭಕ್ತರ ಸಂತೈಪ ಸದಾಕಾಲ ರಕ್ಷಣೆಯನ್ನು ಮಾಡ್ತಾನೆ ಅಂತ ತಿಳಿಸ್ತಾರೆ